ಕೆ ರಾಮಚಂದ್ರ ರಾಯರವರು ಸಾವಿರದ ಎಂಟುನೂರ ಅರವತ್ತೈದರಿಂದ ಸಾವಿರದ ಅಥವಾ ಸಾವಿರದ ಒಂಬೈನೂರ ಬೆಂಗಳೂರಿಗೆ ಶ್ರೀ ಅಭೇದಾನಂದ ಸ್ವಾಮಿಗಳವರು ದಯಮಾಡಿಸಿದರು ಅವರು ಭಗವಾನ್ ಶ್ರೀರಾಮಕೃಷ್ಣ ಪರಮಹಂಸರ ಸಾಕ್ಷ ಸಾಕ್ಷಿಷ್ಯರಲ್ಲೊಬ್ಬರು ಸ್ವಾಮಿ ವಿವೇಕಾನಂದರವರು ಅಮೆರಿಕದಲ್ಲಿ ಹಿಂದು ಮತದ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 ಅತಿಶಯ ಭಾಗ್ಯವೆಂಬಂತೆ ನಮ್ಮ ಮಹಾಜನರು ಬಾವಿಸಿದ್ದು ಸ್ವಾಭಿ ಸ್ವಾಭಾವಿಕವೇ ಅಲ್ಲವೇ ಅಬೇನ್ ಅಭೇದಾನಂದರವರಿಗೆ ಸ್ವಾಗತ ನೀಡುವುದಕ್ಕಾಗಿ ವಿಶೇಷವಾದ ಏರ್ಪಾಟುಗಳು ನಡೆಯುತ್ತಿದ್ದವು ಯುವರಾಜರ ವಿದ್ಯಾಗುರುಗಳಾಗಿದ್ದು ಕಡೆಗೆ ಶ್ರೀನಿವಾಸಾನಂದ ನಾಮಧೇಯದಿಂದ ವ್ಯತ್ಯಾಶ್ರಮ ಗ್ರಹಣ ಶ್ರೀಮಾನ್ ಎಂ ಎ ನಾರಾಯಣಂಗಾರಿಯರವರು ಹಲಸೂರಿನ ಡಾಕ್ಟರ್ ವೆಂಕಟರಂಗಂ ಅವರು ಆಗ ಸ್ಯಾನಿಟರಿ ಕಮಿಷನರ್ ಆಗಿದ್ದ ಡಾಕ್ಟರ್ ಪಲ್ಪು ಅವರು ಅಂದಿನ ಸಮಾಜ ಪ್ರಮುಖರು ಇನ್ನು ಅನೇಕರು ಆ ಸ್ವಾಗತ ಸಮಾರಂಭದಲ್ಲಿ ಉತ್ಸಾಹದಿಂದ ಕೆಲಸ ಮಾಡುತ್ತಿದ್ದರು ಆ ಉತ್ಸಾಹದ ಗಾಳಿ ನನ್ನನ್ನು ಸೋಕಿತು ಆದರೆ ನನ್ನ ಉತ್ಸಾಹಕ್ಕೆ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 ಒಪ್ಪುವಷ್ಟು ಚೆನ್ನಾಗಿ ಕನ್ನಡ ಒಗ್ಗಿ ಬರಲಾರದು ಹೀಗೆ ಅಭಿಪ್ರಾಯ ಸಾಮಾನ್ಯವಾಗಿತ್ತು ಇಂಗ್ಲೀಷಿನಲ್ಲಿ ಪದ್ಯ ರಚನೆ ಮಾಡುವ ಹುಚ್ಚು ಬಹುಮಂದಿಯೇ ಹಿಡಿದಿತ್ತು ಆ ಹುಚ್ಚು ಹೇಗೋ ನನಗೂ ಅಂಟಿತು ನಾನು ಓದಿದ್ದ ಅಲ್ಪ ಸ್ವಲ್ಪ ಇಂಗ್ಲೀಷ್ ಕಾವ್ಯಗಳ ಪೈಕಿ ಲಾಂಗ್ ಫೆಲೋ ಎಂಬ ಅಮೇರಿಕನ್ ಕವಿಯ ಫ್ಲಾರೆನ್ಸ್ ನೈಟಿಂಗೇಲ್ ಎಂಬ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 ಆಗ ಅವರು ಚಾಮರಾಜಪೇಟೆಯ ಅಪ್ಪಾಜಪ್ಪನವರ ಅಗ್ರಹಾರದಲ್ಲಿ ಪೂರ್ವದ ಕಡೆಯ ಸಾಲಿನ ಮಧ್ಯದಲ್ಲಿಯ ಒಂದು ಮನೆಯಲ್ಲಿ ವಾಸವಾಗಿದ್ದರು ನಾನು ಹೋದದ್ದು ಒಂದು ದಿನ ಅಪರಾಹ್ನ ಸುಮಾರು ಆ ಗಂಟೆಯ ವೇಳೆಯಲ್ಲಿ ನನ್ನ ಮುಖವನ್ನು ನೋಡಿದ ಕೂಡಲೇ ಯಾರೋ ವಿದ್ಯಾರ್ಥಿ ಇರಬಹುದು ಅವರು ಊಹಿಸಿರಬೇಕು ಆ ಒಳಕ್ಕೆ ಕರೆದರು ಅಲ್ಲಿ ಒಂದು ಕೊಠಡಿಯಲ್ಲಿ ಪುಸ್ತಕ ತುಂಬಿದ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 ಆಮೇಲೆ ಸೀಸದ ಕಡ್ಡಿ ತೆಗೆದುಕೊಂಡು ಇನ್ನೊಂದು ಸಲ ಓದಿದರು ಆಗ ಅಲ್ಲಲ್ಲಿ ಪೆನ್ಸಿಲ್ ಗುರ್ತು ಮಾಡಿ ಸ್ವರ ಶೈಥಿಲ್ಯ ತೋರುತ್ತದೆಂದು ತು ತಿದ್ದುವುದು ಅವಶ್ಯವೆಂದು ಸೂಚಿಸಿದರು ಪುನಃ ಇನ್ನೊಂದಾವರ್ತಿ ಓದಿದರು ಓದಿ ಇನ್ನಷ್ಟು ಗುರುತು ಮಾಡಿದರು ಕಡೆಗೆ ನಿನ್ನ ವಿಷಯ ಸ್ವಾರಸ್ಯವಾಗಿದೆ ಭಾಷೆಯ ಮೇಲಿನ ಹಿಡಿತ ಮಾತ್ರ ಅಲ್ಲಲ್ಲಿ ಸಡಿಲವಾಗಿದೆ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 ಭುವನಕರ್ ಎಂದು ಕುಲನಾಮಧ್ಯಯವನ್ನು ಹಾಕಿದರು. ರಾಮಚಂದ್ರ ರಾಯರಿಗಿದ್ದ ಉದ್ಯೋಗ ಲಂಡನ್ ಮಿಷನ್ ಹೈಸ್ಕೂಲಿನ ಮುಖ್ಯೋ ಮುಖ್ಯೋಪಾಧ್ಯಾಯ ಕಾರ್ಯ ಆ ಸ್ಕೂಲು ಆಗಿದ್ದ ಇದ್ದ ಕಟ್ಟಡದಲ್ಲಿ ಈಗ ಸರ್ಕಾರದ ಸೆಂಟ್ರಲ್ ಹೈಸ್ಕೂಲು ನಡೆಯುತ್ತಿದೆ ಆ ಕಟ್ಟಡದ ಉತ್ತರ ಪಕ್ಕಕ್ಕೆ ಡಿಸ್ಟ್ರಿಕ್ಟ್ ಆಫೀಸು ಪಶ್ಚಿಮ ಪಕ್ಕಕ್ಕೆ ಮೈಸೂರು ಬ್ಯಾಂಕು ಆಂಜನೇಯನಗುಡಿಯೂ ಇದೆ ಲಂಡನ್ ಮಿಷನ್ ಸ್ಕೂಲು ಆ ಕಾಲಕ್ಕೆ ಪ್ರಸಿದ್ಧವಾದ ಸಂಸ್ಥೆ ಪಟ್ಟಣದ ಸಾರ್ವಜನಿಕ ಕೇಂದ್ರಗಳಲ್ಲಿ ಅದು ಒಂದು ಅವರ ಸಭಾಮಂದಿರದಲ್ಲಿ ಒಳ್ಳೊಳ್ಳೆಯ ಉಪನ್ಯಾಸಗಳು ಪ್ರಾಯಶಃ ವಾರ ನಡೆಯುತ್ತಿದ್ದವು ಮಿತ್ರಮಂಡಲಿ ಎಂಬ ವಿದ್ಯಾರ್ಥಿ ಸಂಸ್ಥೆಯ ಕಾರ್ಯಕ್ಷೇತ್ರ ಅಲ್ಲಿಯೇ ಈಗ ಆ ಲಂಡನ್ ಮಿಷನ್ ಸ್ಕೂಲು ವೆಸ್ಲಿಯನ್ ಸ್ಕೂಲಿನೊಡನೆ ಐಕ್ಯವಾಗಿ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 ವಾಕ್ಸೌವದಿಂದಲೂ ಅವರಿಗೆ ಈ ಸನ್ಮಾನ್ಯತೆ ಬಂದಿತ್ತು ಅವರ ಇಂಗ್ಲಿಷ್ ಭಾಷಣ ಶೈಲಿ ಮೃದುವಾದ ಪದಗಳಿಂದಲೂ ಎಷ್ಟು ಉಚಿತವೋ ಅಷ್ಟಕ್ಕೆ ಅದಕ್ಕೆ ಕಡಿಮೆ ಬೀಳದೆಯೂ ಹೆಚ್ಚಾಗದೆಯೂ ಇರುವ ಮಿತ ಮನಮುಟ್ಟುವ ವಿಷದ ವಿಷದತೆಯಿಂದಲೂ ಮತ್ತು ಗಾಂಭೀರ್ಯದಿಂದಲೂ ವಿದ್ವದ್ರಂಜಕವಾಗಿತ್ತು ಎಲ್ಲ ಸುಶಬ್ದಗಳು ವ್ಯಾಕರಣ ಮರ್ಕಾವಿತ್ತವಾದ ವಾಕ್ಯ ಬಂದ ಸ್ಫುಟವಾದ ವರ್ಣೋಚ್ಚಣೆ ತುಂಬ ಎತ್ತರವು ತುಂಬ ತಗ್ಗು ಅಲ್ಲದ ಸ್ನಿಗ್ಧ ದ್ವನಿ ಇವು ಅವರ ಭಾಷಣದ ಬಾಹ್ಯ ಲಕ್ಷಣಗಳು ಅದರ ಅಂತರ್ಲಕ್ಷಣವೆಂದರೆ ವಿಷಯದಲ್ಲಿ ಅವರಿಗಿದ್ದ ಶ್ರದ್ಧಾಸಕ್ತಿಗಳು ನಮ್ಮ ಸಮಾಜದ ಪುರೋಭಿವೃದ್ಧಿ ಸಂಬಂಧಪಟ್ಟ ಎಲ್ಲ ವಿಷಯಗಳಲ್ಲಿಯೂ ರಾಮಚಂದ್ರರಾಯರಿಗೆ ಗಾಢವಾದ ಆಸಕ್ತಿ ಇತ್ತು ಮುಖ್ಯವಾಗಿ ವಿದ್ಯಾಭ್ಯಾಸ ಸಾಹಿತ್ಯ ಸಮಾಜ ಪರೀಕ್ಷಾ ಪರಿಷ್ಕಾರ ಸಂಪದ ಪ್ರಯತ್ನ ಈ ನಾಲ್ಕು ವಿಚಾರಗಳು ಸಾಮಾನ್ಯವಾಗಿ ಆಗಿನ ದೇಶಾಭಿಮಾನಿಗಳಿಗೆ ಬಹು ಮುಖ್ಯವಾಗಿದ್ದವು ಸಾರ್ವಜನಿಕ ಜೀವನದಲ್ಲಿ ರಾಮಚಂದ್ರರಾಯರೊಡನೆ ಸಹೋದ್ಯೋಗಿಗಳಾಗಿದ್ದವರಲ್ಲಿ ಮುಖ್ಯರಾದ ಕೆಲವರ ಹೆಸರುಗಳನ್ನು ಇಲ್ಲಿ ಸ್ಮರಿಸಬೇಕಾಗಿದೆ ರಿಟೈರ್ಡ್ ಸಬ್ಜಡ್ಜ್ ಸೂಲಿಕುಂಟೆ ವರದರಾಜಯ್ಯಂಗಾರರು ಅವರ ಜ್ಯೇಷ್ಠ ಪುತ್ರರು ಅಡ್ವೊಕೇಟ್ ಎಸ್ ವೆಂಕಟಾಚಲಯ್ಯಂಗಾರ್ಯರು ಮೈಸೂರು ಸ್ಟ್ಯಾಂಡರ್ಡ್ ಮತ್ತು ನಡೆಗನ್ನಡಿ ಪತ್ರಿಕೆಗಳ ಸಂಪಾದಕರು ಎಂ ಶ್ರೀನಿವಾಸಯ್ಯಂಗಾರ್ಯರು ಬೆಳ್ಳಾವೆ ಸೋಮನಾಥಯ್ಯನವರು ಬಸವನಗುಡಿ ಅನಾಥಾಲಯದ ಸ್ನಾಪ ಸ್ಥಾಪಕರಾದ ಸಿ ವೆಂಕಟವರದ ಹಿಂಗಾರ್ಯರು ಅಡ್ವೊಕೇಟ್ ಸಾಲಿಗ್ರಾಮದ ಸುಬ್ಬರಾಯರು ಇವರು ಇವರುಗಳ ಸ್ನೇಹಿತರಗಳು ಸೇರಿ ಇಂಡಿಯನ್ ಪ್ರೋಗ್ರೆಸಿವ್ ಯೂನಿಯನ್ ಅಥವಾ ದೇಶಾಭ್ಯುದಯ ಸಂಘ ಎಂಬ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದ್ದರು ರಾಮಚಂದ್ರರಾಯರು ಅದರ ಸಂಚಾಲಕರಲ್ಲೊಬ್ಬರು ಆ ಸಂಸ್ಥೆಯ ಪರವಾಗಿ 1905 ಒಂಬೈನೂರ ಜನವರಿಯಿಂದ ಕನ್ನಡದಲ್ಲಿ ಹಿತವಾದಿ ಎಂಬ ಮಾಸಪತ್ರಿಕೆಯನ್ನು ಪ್ರಕಟಪಡಿಸುತ್ತಿದ್ದರು ಪ್ರಕಟಿಸುತ್ತಿದ್ದರು ಆ ಪತ್ರಿಕೆಯಲ್ಲಿ ಮಹನೀಯರ ಚರಿತ್ರೆ ಸದ್ವಿಚಾರದ ಉಪನ್ಯಾಸಗಳು ನಾನಾ ಭಾಷೆಗಳ ಉದ್ಗ್ರಂಥಗಳಿಂದ ಆರಿಸಲ್ಪಟ್ಟ ವಾಕ್ಯಗಳು ಚಾರಿತ್ರಿಕ ದೃಷ್ಟಾಂತಗಳು ಸತ್ಕಾರ್ಯಗಳನ್ನು ಕುರಿತ ವರ್ತಮಾನಗಳು ಮತ್ತು ಮನೋರಂಜಕವಾದ ವಿವಿದ ವಿಷಯಗಳು ಪ್ರಕಟವಾಗುತ್ತಿದ್ದವು ನಾನು ಲೋಯರ್ ಸೆಕೆಂಡರಿ ಕ್ಲಾಸ್ನಲ್ಲಿದ್ದಾಗ ಆ ಪತ್ರಿಕೆಯನ್ನೋದಲು ಮೊದಲು ಮಾಡಿ ಅದು ಬದುಕಿದ್ದಷ್ಟು ಕಾಲವು ಅದನ್ನು ಕುತೂಹಲದಿಂದ ನೋಡುತ್ತಿದ್ದೆ ನನ್ನ ಮನಸ್ಸಿಗೆ ಆ ಪತ್ರಿಕೆಯ ಭಾಷಾ ಶೈಲಿ ಬಹಳ ಒಳ್ಳೆಯದೆಂದು ತೋರಿತು ಆದರೆ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 ಸಮಾಜ ಸೇವೆಯನ್ನು ಅಂತ ಸಮಾಜ ಪರಿಷ್ಕಾರ ಪ್ರಚಾರವನ್ನು ಕನ್ನಡದಲ್ಲಿ ಇನ್ನಾವ ಪತ್ರಿಕೆಯು ನಡೆಸಿಲ್ಲವೆಂದು ನಾನು ಧೈರ್ಯವಾಗಿ ಹೇಳಬಲ್ಲೆ ಈ ಸಮಾರಂಭಕ್ಕೆ ಬೆಂಬಲವಾಗಿದ್ದ ನಾಲ್ವರೈವರಲ್ಲಿ ರಾಮಚಂದ್ರರಾಯರೊಬ್ಬರು ಪತ್ರಿಕಾ ಪ್ರಕಟಣೆಯ ಜೊತೆಗೆ ದೇಶಾಭ್ಯುದಯ ಸಂಘವು ಸಣ್ಣ ಪುಸ್ತಕಗಳನ್ನು ಪ್ರಕಟಿಸುತ್ತಿತ್ತು ಪ್ರೌಢ ವಿವಾಹ ವಿತಂತು ವಿವಾಹ ಮೊದಲಾದ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 ಸಹಗಮನ ನಿರೋಧ ಶಾಸನ ಬಾಲ್ಯ ವಿವಾಹ ನಿರೋಧ ಶಾಶ ಶಾಸನ ವಿತಂತು ವಿವಾಹ ಸಮರ್ಥನಾ ಶಾಸನ ಮೊದಲಾದ ಸುಧಾರಣೆಯ ಕಾನೂನುಗಳು ಹುಟ್ಟಿದ ದಿನಗಳ ಜ್ಞಾಪಕಾರ್ಥಕವಾಗಿಯೂ ವರ್ಷವರ್ಷವೂ ಸಭೆ ಸೇರಿಸಿ ಉಪನ್ಯಾಸಗಳನ್ನು ಏರ್ಪಡಿಸುತ್ತಿತ್ತು ಆಗಾಗ ಚರ್ಚೆ ಸಂಭಾಷಣೆಗಳಿಗಾಗಿ ಮಿತ್ರಗೋಷ್ಠಿಗಳನ್ನು ಏರ್ಪಡಿಸುತ್ತಿತ್ತು ಈ ಸಭಾ ಕಾರ್ಯಗಳಲ್ಲಿ ರಾಮಚಂದ್ರರಾಯರ ಪಾಲಿಗೆ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 ಕೌನ್ಸಿಲರ್ ಕೆಪಿ ಪುಟ್ಟಣ್ಣಶೆಟ್ಟಿಯವರು ಮೊದಲಾದವರು ಇವರಿಬ್ಬರಿಗೂ ರಾಮಚಂದ್ರರಾಯರಲ್ಲಿ ತುಂಬಾ ಗೌರವವಿತ್ತು ನನ್ನನ್ನು ಅವರಿಬ್ಬರಲ್ಲಿಗೂ ಕರೆದುಕೊಂಡು ಹೋಗಿ ಪರಿಚಯ ಮಾಡಿಸಿದವರು ರಾಮಚಂದ್ರರಾಯರು ಸಾವಿರದ ಒಂಬೈನೂರ ನಾನು ದಿವಾನ್ ರಂಗಾಚಾರ್ಲು ಅವರ ಜೀವನಚರಿತ್ರೆಯನ್ನು ಬರೆದಿದ್ದೆ ರಾಮಚಂದ್ರ ರಾಯರವರಿಗೆ ಅದರಿಂದ ತುಂಬಾ ಸಂತೋಷ ಮತ್ತು ಹೆಮ್ಮೆ ನನ್ನನ್ನು ಅವರು ಎಲ್ಲಿಯೂ ಇರಿಸರು ಆ ಸಂಭ್ರಮದಲ್ಲಿ ಒಂದು ದಿನ ಬೆಳಿಗ್ಗೆ ನನ್ನನ್ನು ಪುಟ್ಟಣ್ಣ ಚೆಟ್ಟರಲ್ಲಿಗೆ ಕರೆದುಕೊಂಡು ಹೋಗಿ ಜಂಬದಿಂದ ಪ್ರಶಂಸೆ ಮಾಡಿದ್ದು ನನ್ನ ಜ್ಞಾಪಕದಲ್ಲಿ ಈಗ ನಡೆಯಿತೆಂಬಷ್ಟು ಸ್ಫುಟವಾಗಿ ನಿಂತಿದೆ ರಾಮಚಂದ್ರರಾಯರು ಎಂತ ನಿರ್ಮತ್ಸರರು ಮತ್ತು ಉದಾರಿಗಳು ಎಂಬುದಕ್ಕೆ ಆ ನನ್ನ ಅನುಭವ ನಿದರ್ಶನವಾಗಿದೆ ರಾಮಚಂದ್ರರಾಯರು ತಮ್ಮ ಪಾಂಡಿತ್ಯವನ್ನು ಲೋಕ ಜೀವನದಲ್ಲಿ ಬೆರೆಸಿದ್ದವರು ಅವರ ನಾನಾ ವ್ಯಾಸಂಗಗಳಲ್ಲಿ ಸಂಗೀತವೂ ಸೇರಿತ್ತು ಆ ಬೆಂಗಳೂರಿನಲ್ಲಿ ಗಾನ ವಿನೋದ ಸಭಾ ಎಂಬ ಒಂದು ಸಂಗೀತ ಸಂಸ್ಥೆ ಇತ್ತು ಆ ಸಂಸ್ಥೆಯ ಸ್ನಾ ಸ್ಥಾಪಕ ಪ್ರಮುಖರಲ್ಲಿ ರಾಮಚಂದ್ರರಾಯರು ಒಬ್ಬರು ಅವರಿಗೆ ಸಂಗೀತದಲ್ಲಿ ತುಂಬ ಅಭಿರುಚಿ ರಾಮಚಂದ್ರರಾಯರಿಗೆ ಇಂಗ್ಲಿಷ್ ಸಾಹಿತ್ಯದಲ್ಲಿ ಸೂಕ್ಷ್ಮ ವೇದಿಯಾದ ಅಭಿರುಚಿ ಶೇಕ್ಸ್ಪಿಯರ್ ನಾಟಕವನ್ನು ಓದುವ ರಿಚಿಯಲ್ಲೂ ಮಿಲ್ಟನ್ನಿನ ಕಾವ್ಯದ ಸೌಂದರ್ಯವನ್ನು ನನಗೆ ಮೊದಲು ತೋರಿಸಿಕೊಟ್ಟವರು ಅವರು ಶೆಲ್ಲಿ ಕವಿಯ ಚೆಂಚೈ ಮತ್ತು ಎಪಿಸೈ ಎಪಿಸೈಕಿಡಿಯಾನ್ ಕಾವ್ಯಗಳನ್ನು ಓದಬೇಕೆಂದು ಅವರು ನನ್ನನ್ನು ಪ್ರೇರೇಪಿಸಿದ್ದು ನನಗೆ ಚೆನ್ನಾಗಿ ಜ್ಞಾಪಕವಿದೆ ಅವರ ಒಳ್ಳೆಯ ಪುಸ್ತಕ ಭಂಡಾರ ಅವರು ಒಳ್ಳೆಯ ಪುಸ್ತಕ ಭಂಡಾರವನ್ನಿಟ್ಟಿದ್ದರು ನಾನು ಅದರಿಂದ ಬುಕ್ಕರ್ ಟಿ ವಾಷಿಂಗ್ಟನ್ ಎಂಬ ನಿಗ್ರೋ ಪ್ರಮುಖ ಆಫ್ರಮ್ ಸ್ಲೇವರಿ ಗ್ರಂಥವನ್ನು ಗ್ರ್ಯಾಂಡ್ ಆ್ಯಾಲನ್ ಬರದ ಬ್ರಿಟಿಷ್ ಬಾರ್ಬರಿಯನ್ಸ್ ನಾವೆಲ್ಲ ನಾವೆಲ್ ಅನ್ನು ಅನೇಕ ಪುಸ್ತಕಗಳನ್ನು ಅವರಿಂದ ಆಗಾಗ ಎರವಲು ತೆಗೆದುಕೊಂಡು ಓದಿದೆ ನನ್ನ ಅನುಭವದಿಂದ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 ಹೀಗೆ ಅವರಿಗೆ ಕಕ್ಷಿ ಭೇದವಿಲ್ಲದ ಗೌರವವನ್ನು ಸಂಪಾದಿಸಿಕೊಟ್ಟದ್ದು ಅವರ ವಿದ್ವತ್ತಿನ ಮತ್ತು ಸೌಜನ್ಯ ಕೀರ್ತಿ ರಾಮಚಂದ್ರರಾಯರು ಬಡ ವಿದ್ಯಾರ್ಥಿಗಳ ಪ್ರಥಮ ಸ್ನೇಹಿತರು ಮೈಸೂರಿನಲ್ಲಿ ವೆಂಕಟಕೃಷ್ಣಯ್ಯನವರು ಹೇಗೋ ಬೆಂಗಳೂರಿನಲ್ಲಿ ಕೆ ರಾಮಚಂದ್ರರಾಯರು ಹಾಗೆ ವಿದ್ಯಾರ್ಥಿ ಪ್ರಿಯರಾಗಿದ್ದರು ಬಡ ವಿದ್ಯಾರ್ಥಿಗಳ ಫೀಸಿಗಾಗಿ ಪುಸ್ತಕಕ್ಕಾಗಿ ಬಟ್ಟೆಗಾಗಿ ವಾರಾಹಕ್ಕಾಗಿ ಫ್ರೀಶಿಪ್ಪಿಗಾಗಿ ಸ್ಕಾಲರ್ಶಿಪ್ಪಿಗಾಗಿ ಅವರು ಮಾಡಿದ ಶಿಫಾರಸುಗಳಿಗೆ ಸಂಖ್ಯಾ ಮಿತಿಯಿರಲಿಲ್ಲ ಕಾಗದಗಳನ್ನು ಬರೆದುಕೊಡುವುದರ ಜೊತೆಗೆ ತಾವೇ ಕುದ್ದಾಗಿ ಇಷ್ಟಮಿತ್ರರ ಮಿತ್ರರ ಮನೆಗಳಿಗೆ ಹೋಗಿ ಶಿಫಾರಸು ಹೇಳಿ ಬರುತ್ತಿದ್ದರು ಎಷ್ಟೋ ಮಂದಿಗೆ ಪ್ರೈವೇಟ್ ಟ್ಯೂಷನ್ ಗೊತ್ತು ಮಾಡಿಕೊಟ್ಟು ಅನ್ನ ಸಹಾಯ ಮಾಡಿದ್ದರು ಅಂಥವರಲ್ಲಿ ನಾನೊಬ್ಬ ಅವರನ್ನು ಉಪಾಧ್ಯಾಯರಾಗಿ ನಿಯಮಿಸಿಕೊಂಡಿದ್ದ ಲಂಡನ್ ಮಿಷನ್ ಅವರು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 ಅಸಭ್ಯರಾದ ಹುಡುಗರನ್ನು ಸಭ್ಯ ಮಾರ್ಗಕ್ಕೆ ತರುತ್ತಿದ್ದರಂತೆ ರೈಟ್ ಆನರಬಲ್ ವಿ ಎಸ್ ಶ್ರೀನಿವಾಸ ಶಾಸ್ತ್ರಿಗಳು ರಾಮಚಂದ್ರರಾಯರಿಗೆ ಬಾಲ್ಯ ಸೇರಿದ್ದರು ಇಬ್ಬರು ಏಕಕಾಲದಲ್ಲಿ ಕುಂಭಕೋಣದಲ್ಲಿ ವಿದ್ಯೆ ಕಲಿಯುತ್ತಿದ್ದವರು ಶಾಸ್ತ್ರಿಗಳವರು ಬೆಂಗಳೂರಿಗೆ ಬಂದಾಗ ರಾಮಚಂದ್ರರಾಯರನ್ನು ನೋಡದೆ ಹಿಂದಿರುಗುದಿಲ್ಲ ಅವರಿಬ್ಬರೂ ಸೇರಿ ಒಂದೆರಡು ಗಂಟೆಗಳಾದರೂ ಮಾತನಾಡಿದರೆ ಮಾತನಾಡಿದರೆಯೇ ಇಬ್ಬರಿಗೂ ತೃಪ್ತಿ ಬಹು ಜನಪ್ರಿಯರಾಗಿ ದೊಡ್ಡ ಕಡೆಗಳಲ್ಲಿ ಪ್ರಭಾವಶಾಲಿಗಳಾಗಿದ್ದರೂ ರಾಮಚಂದ್ರರಾಯರು ಸ್ವ್ರಯೋಜನಕ್ಕಾಗಿ ಏನನ್ನೂ ಮಾಡಿಕೊಳ್ಳಲಿಲ್ಲ ಮಧ್ಯಮ ದರ್ಜೆಯ ಬಡವರಾಗಿಯೇ ಬಾಳಿ ಹಾಗೆಯೇ ತಮ್ಮ ಕಾಲವನ್ನು ಮುಗಿಸಿಕೊಂಡರು ಆದರೆ ಬೆಂಗಳೂರಿನ ಸಾರ್ವಜನಿಕ ಜೀವನದ ಚರಿತ್ರೆಯನ್ನು ಅನ್ಯೋನ್ಯವಾಗಿ ಬಯ ಬರೆಯ ಹೊರಡುವವರು ರಾಮಚಂದ್ರರಾಯರ ಹೆಸರನ್ನು ಮೇ ಮೆರಗು ಮೆರಗುಕ್ಷರಗಳಿಂದ ಬರೆಯದೇ ಇರರು ಎಪ್ಪತ್ತು ಎಂಬತ್ತು ವರ್ಷಗಳ ಹಿಂದೆ ಸಾರ್ವಜನಿಕ ಜೀವನ ಹೇಗಿತ್ತು ನನಗೆ ತಿಳಿಯಲಾವಕಾಶವಿಲ್ಲ ಆದರೆ ನಲವತ್ತೈದು ಐವತ್ತು ವರ್ಷಗಳ ಹಿಂದೆ ನಮ್ಮಲ್ಲಿ ಸಾರ್ವಜನಿಕ ಜೀವನವಿತ್ತು ಅದು ನಿರ್ಮಲವಾಗಿ ಗಂಭೀರವಾಗಿ ಫಲಕಾರಿಯಾಗಿತ್ತು ಜನಹಿತ ಚಿಂತಕರು ಆಗಲೂ ನಮ್ಮಲ್ಲಿದ್ದರೂ ಅವರು ಆಗಪಟ್ಟ ಶಮದ ಫಲವು ಇಂದಿನ ಸಾರ್ವಜನಿಕ ಜೀವನಕ್ಕೆ ತಳಪಾಯವಾಗಿದೆ ಎಂಬುದಕ್ಕೆ ರಾಮಚಂದ್ರರಾಯರ ಪವಿತ್ರವು ಶುಭಕರವೂ ಆದ ಜೀವನವೂ ದೃಷ್ಟಾಂತವಾಗಿದೆ